ಯೋಹಾನನ್ನು ಬರೆದ ಸುವಾರ್ತೆ ಅಧ್ಯಾಯ ಒಂಬತ್ತು ಏಸು ಸಬ್ಬದ್ದಿನದಲ್ಲಿ ಹುಟ್ಟು ಕುರುಡನಿಗೆ ಕಣ್ಣು ಕೊಟ್ಟದ್ದು ಪರಿಸಾಯರು ಆ ಕುರುಡನನ್ನು ಬಹಿಷ್ಕರಿಸಿದ್ದು ಏಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು ಆತನ ಶಿಷ್ಯರು ಗುರುವೇ ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು ಇವನೋ ಇವನ ತಂದೆ ತಾಯಿಗಳೋ ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು ಇವನು ಪಾಪ ಮಾಡಲಿಲ್ಲ ಇವನ ತಂದೆತಾಯಿಗಳೂ ಪಾಪ ಮಾಡಲಿಲ್ಲ ದೇವರ ಕ್ರಿಯೆಗಳು ಇವನಲ್ಲಿ ತೋರಿಬರುವುದಕ್ಕೆ ಇದಾಯಿತು ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು ರಾತ್ರಿ ಬರುತ್ತದೆ ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ ನೀನು ಸಿಲೋವಾ ಕೊಳಕ್ಕೆ ಹೋಗಿ ತೊಳಕೊ ಅಂದನು ಸಿಲೋವಾ ಎಂಬ ಮಾತಿಗೆ ಕಳುಹಿಸಲ್ಪಟ್ಟವನು ಎಂದರ್ಥ ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವನಾಗಿ ಬಂದನು ಆಗ ನೆರೆಹೊರೆಯವರು ಅವನು ಭಿಕ್ಷುಗಾರನಾಗಿದ್ದನ್ನು ಮೊದಲು ನೋಡಿದವರು ಇವನು ಕೂತಿದ್ದ ಆ ಭಿಕ್ಷುಕನಲ್ಲವೇ ಅಂದರು ಕೆಲವರು ಹೌದು ಅವನೇ ಅಂದರು ಇನ್ನು ಕೆಲವರು ಅವನಲ್ಲ ಅವನ ಹಾಗಿದ್ದಾನೆ ಅಂದರು ಅವನಾದರೆ ನಾನೇ ಅವನು ಅಂದನು ಆಗ ಅವರು ನಿನಗೆ ಕಣ್ಣು ಹೇಗೆ ಬಂದವು ಎಂದು ಅವನನ್ನು ಕೇಳಿದ್ದಕ್ಕೆ ಇವನು ಏಸು ಎಂಬವನಿದ್ದಾನಲ್ಲ ಅವನು ಕೆಸರು ಮಾಡಿ ನನ್ನ ಕಣ್ಣಿಗೆ ಹಚ್ಚಿ ಸಿಲೋವಾ ಕೊಳಕ್ಕೆ ಹೋಗಿ ತೊಳಕೊ ಎಂದು ಹೇಳಿದನು ನಾನು ಹೋಗಿ ತೊಳಕೊಂಡೆನು ಕಣ್ಣು ಬಂದವು ಅಂದನು ಅವರು ಅವನಿಲ್ಲಿದ್ದಾನೆ ಎಂದು ಅವನನ್ನು ಕೇಳಿದ್ದಕ್ಕೆ ಅವನು ನನಗೆ ಗೊತ್ತಿಲ್ಲ ಅಂದನು ಮುಂಚೆ ಕುರುಡನಾಗಿದ್ದ ಇವನನ್ನು ಪರಿಸಾಯರ ಬಳಿಗೆ ಕರಕೊಂಡು ಹೋದರು ಯೇಸು ಕೆಸರು ಮಾಡಿ ಅವನಿಗೆ ಕಣ್ಣು ಕೊಟ್ಟ ದಿವಸವೂ ಸಬ್ಬತ್ ದಿವಸವಾಗಿತ್ತು ಆದ ಕಾರಣ ಈ ಪರಿಸಾಯರು ಸಹ ಅವನನ್ನು ವಿಚಾರಿಸಿ ನಿನಗೆ ಹೇಗೆ ಕಣ್ಣು ಬಂದವು ಎಂದು ಕೇಳಿದರು ಅವನು ಅವರಿಗೆ ಕೆಸರನ್ನು ನನ್ನ ಕಣ್ಣಿನ ಮೇಲೆ ಇಟ್ಟನು ನಾನು ತೊಳಕೊಂಡೆನು ಕಣ್ಣು ಕಾಣುತ್ತವೆ ಎಂದು ಉತ್ತರ ಕೊಟ್ಟನು ಆ ಪರಿಸಾಯರಲ್ಲಿ ಕೆಲವರು ಈ ಮನುಷ್ಯನು ದೇವರಿಂದ ಬಂದವನಲ್ಲ ಅವನು ಸಬ್ಬದ್ ದಿವಸವನ್ನು ಲಕ್ಷ ಮಾಡುವುದಿಲ್ಲವಲ್ಲ ಅಂದರು ಇನ್ನು ಕೆಲವರು ಇಂಥ ಮಹತ್ವಗಳನ್ನು ಮಾಡುವುದು ಭಕ್ತಿಹೀನ ಕೈಯಿಂದ ಹೇಗಾದೀತು ಅಂದರು ಹೀಗೆ ಅವರಲ್ಲಿ ಭೇದವಾಯಿತು ಹೀಗಿರಲಾಗಿ ಅವರು ತಿರುಗಿ ಆ ಕುರುಡನನ್ನು ಅವನು ನಿನಗೆ ಕಣ್ಣು ಕೊಟ್ಟದರಿಂದ ನೀನು ಅವನ ವಿಷಯವಾಗಿ ಏನು ಹೇಳುತ್ತಿ ಎಂದು ಕೇಳಿದಾಗ ಅವನು ಆತನು ಪ್ರವಾದಿ ಅನ್ನುತ್ತೇನೆ ಎಂದು ಹೇಳಿದನು ಆದರೆ ಕಣ್ಣು ಬಂದವನ ವಿಷಯವಾಗಿ ಆ ಯಹೂದ್ಯರು ಇವನು ಕುರುಡನಾಗಿದ್ದು ಈಗ ಕಣ್ಣುಳ್ಳವನಾದನೆಂದು ನಂಬದೇ ಅವನ ತಂದೆ ತಾಯಿಗಳನ್ನು ಕರೆಯಿಸಿ ಕುರುಡನಾಗಿ ಹುಟ್ಟಿದನೆಂದು ನೀವು ಹೇಳುವಂತ ನಿಮ್ಮ ಮಗನು ಇವನೋ ಈಗ ಇವನಿಗೆ ಕಣ್ಣು ಹೇಗೆ ಬಂದವು ಎಂದು ಅವರನ್ನು ಕೇಳಿದರು ಅವನ ತಂದೆ ತಾಯಿಗಳು ಇವನು ನಮ್ಮ ಮಗನೆಂದು ಕುರುಳನಾಗಿ ಹುಟ್ಟಿದನೆಂದು ಬಲ್ಲೆವು ಈಗ ಹೇಗೆ ಕಣ್ಣು ಬಂದವೋ ಅರಿಯವು ಕಣ್ಣು ಕೊಟ್ಟವನು ಯಾರೋ ಅರಿಯವು ಇವನನ್ನೇ ಕೇಳಿರಿ ಪ್ರಾಯದವನಾಗಿದ್ದಾನಲ್ಲ ಇವನೇ ತನ್ನ ವಿಷಯವಾಗಿ ಹೇಳುವನು ಎಂದು ಉತ್ತರ ಕೊಟ್ಟರು ಅವನ ತಂದೆ ತಾಯಿಗಳು ಯಹೂದ್ಯರಿಗೆ ಅಂಜಿದ ಕಾರಣ ಈ ಪ್ರಕಾರ ಹೇಳಿದರು ಯಾಕಂದರೆ ಯಾರಾದರೂ ಯೇಸುವನ್ನು ಕ್ರಿಸ್ತನೆಂದು ಒಪ್ಪಿಕೊಂಡು ಹೇಳಿದರೆ ಅಂಥವನಿಗೆ ಬಹಿಷ್ಕಾರ ಹಾಕಬೇಕೆಂದು ಯಹೂದ್ಯರು ಅದಕ್ಕೆ ಮುಂಚೆ ಗೊತ್ತು ಮಾಡಿಕೊಂಡಿದ್ದರು ಇವನು ಪ್ರಾಯದವನು ಇವನನ್ನೇ ಕೇಳಿರಿ ಎಂದು ಅವನ ತಂದೆತಾಯಿಗಳು ಹೇಳಿದ್ದಕ್ಕೆ ಇದೆ ಕಾರಣ ಆದ ಕಾರಣ ಅವರು ಕುರುಡನಾಗಿದ್ದ ಆ ಮನುಷ್ಯನನ್ನು ಎರಡನೆಯ ಸಾರಿ ಕರೆದು ನೀನು ದೇವರಿಗೆ ಮಾನ ಬರುವಂತೆ ಹೇಳು ಆ ಮನುಷ್ಯನು ಭಕ್ತಿಹೀನನೆಂದು ನಾವು ಬಲ್ಲೆವು ಎಂದು ಹೇಳಲು ಅವನು ಆತನು ಭಕ್ತಿಹೀನೋ ಏನೋ ನಾನರಿಯೇ ಒಂದು ಮಾತ್ರ ಬಲ್ಲೆ ಕುರುಡನಾಗಿದ್ದೇನು ಈಗ ಕಣ್ಣು ಕಾಣುತ್ತವೆ ಅಂದನು ಅವರು ಅವನನ್ನು ನಿನಗೆ ಏನು ಮಾಡಿದನು ನಿನಗೆ ಹೇಗೆ ಕಣ್ಣು ಕೊಟ್ಟನು ಎಂದು ಕೇಳಿದ್ದಕ್ಕೆ ಅವನು ನಿಮಗೆ ಆಗಲೇ ಹೇಳಿದನಲ್ಲ ನೀವು ಕೇಳಲಿಲ್ಲ ಯಾಕೆ ತಿರುಗಿ ಕೇಳಬೇಕೆಂದಿದ್ದೀರಿ ಆತನ ಶಿಷ್ಯರಾಗುವುದಕ್ಕೆ ನಿಮಗೂ ಮನಸ್ಸದೆಯೋ ಅಂದನು ಅದಕ್ಕೆ ಅವರು ಅವನನ್ನು ಬೈದು ನೀನು ಆ ಮನುಷ್ಯನ ಶಿಷ್ಯ ನಾವು ಮೋಶೆಯ ಶಿಷ್ಯರು ಮೋಶೆಯ ಸಂಗಡ ದೇವರು ಮಾತಾಡಿದನೆಂದು ನಾವು ಬಲ್ಲೆವು ಆದರೆ ಇವನು ಎಲ್ಲಿಯವನೋ ಅರಿಯವು ಅಂದರು ಅದಕ್ಕೆ ಆ ಮನುಷ್ಯನು ಆತನು ನನಗೆ ಕಣ್ಣು ಕೊಟ್ಟರೂ ಆತನು ಎಲ್ಲಿಯವನೋ ನಿಮಗೆ ಗೊತ್ತಿಲ್ಲದೆ ಇರುವುದು ಆಶ್ಚರ್ಯವಲ್ಲವೇ ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು ಹುಟ್ಟು ಕುರುಡನಿಗೆ ಯಾರಾದರೂ ಕಣ್ಣು ಕೊಟ್ಟ ಸಂಗತಿಯನ್ನು ಲೋಕಾದಿಯಿಂದ ಒಬ್ಬರು ಕೇಳಿದ್ದಿಲ್ಲ ಈತನು ದೇವರಿಂದ ಬಂದವನಲ್ಲದಿದ್ದರೆ ಏನೂ ಮಾಡಲಾರದೇ ಇರುತ್ತಿದ್ದನು ಅಂದನು ಈ ಮಾತಿಗೆ ಅವರು ನೀನು ಕೇವಲ ಪಾಪದಲ್ಲಿ ಹುಟ್ಟಿದವನು ನಮಗೆ ಉಪದೇಶ ಮಾಡುತ್ತೀಯೋ ಎಂದು ಹೇಳಿ ಅವನನ್ನು ಹೊರಗೆ ಹಾಕಿದರು ಏಸು ಆ ಬಹಿಷ್ಕಾರದವನನ್ನು ಹುಡುಕಿದ್ದು ಒಳ್ಳೆ ಕುರುಬನ ವಿಷಯವಾಗಿಯೂ ಕಳ್ಳ ಕುರುಬರ ವಿಷಯವಾಗಿಯೂ ಉಪಮಾನ ಹೇಳಿದ್ದು ಅವನನ್ನು ಹೊರಗೆ ಹಾಕಿದರೆಂದು ಏಸು ಕೇಳಿ ಅವನನ್ನು ಕಂಡುಕೊಂಡು ನೀನು ಮನುಷ್ಯಕುಮಾರನನ್ನು ನಂಬುತ್ತೀಯೋ ಎಂದು ಕೇಳಿದನು ಅದಕ್ಕವನು ಆತನು ಯಾರು ಸ್ವಾಮಿ ತಿಳಿಸಿದರೆ ಆತನನ್ನು ನಂಬುತ್ತೇನೆ ಅಂದಾಗ ಏಸು ನೀನು ಅವನನ್ನು ಕಂಡಿದ್ದಿ. ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಅವನು ಅಂದನು ಅವನು ನಂಬುತ್ತೇನೆ ಸ್ವಾಮಿ ಎಂದು ಹೇಳಿ ಆತನಿಗೆ ಅಡ್ಡಬಿದ್ದನು ಆಗ ಯೇಸು ನಾನು ನ್ಯಾಯ ತೀರ್ಪಿಗಾಗಿ ಈ ಲೋಕಕ್ಕೆ ಬಂದಿದ್ದೇನೆ ಆ ತೀರ್ಪು ಏನೆಂದರೆ ಕಣ್ಣಿಲ್ಲದವರಿಗೆ ಕಣ್ಣು ಬರುವುದು ಕಣ್ಣಿದ್ದವರು ಕುರುಡರಾಗುವರು ಅಂದನು ಇದನ್ನು ಆತನ ಸಂಗಡ ಇದ್ದ ಪರಿಸಾಯರು ಕೇಳಿ ನಾವು ಕುರುಡರೇನು ಎಂದು ಕೇಳಿದಾಗ ಯೇಸು ಅವರಿಗೆ ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರುತ್ತರಲಿಲ್ಲ ನಮಗೆ ಕಣ್ಣು ಕಾಣುತ್ತವೆ ಅನ್ನುತ್ತೀರಾದ್ದರಿಂದ ನಿಮ್ಮ ಪಾಪವು ಉಳಿದದೆ